ओम ಸಹ ನವವತು ಸಹನೌನತ್ತು ಸಹ ವೀರ್ಯಂಕರವಹೈ ತೇಜಸ್ವಿನವಧೀತು ಮಾಹೈ ಶಾಂತಿ ಶಾಂತಿ ಹರಿ ಓಪನಿಷತ್ತುಗಳಲ್ಲಾಗ್ಲಿ ಧರ್ಮ ಯಾವುದೇ ಧರ್ಮಗ್ರಂಥಗಳಲ್ಲಾಗಲಿ ಸಾಧುಸಂತರ ಉಪದೇಶಗಳಲ್ಲಾಗಲಿ ಸಾರಭೂತವಾಗಿ ಹೇಳಿರುವಂಥ ವಿಚಾರಗಳು ಮುಖ್ಯವಾಗಿ ಎರಡು ಒಂದನೇದು, ನಮಗೆ ಕಾಣದೇ ಇರುವಂಥ ಅಗೋಚರವಾದ ಅತಿಂದ್ರಿಯವಾದ ಅಲೌಕಿಕವಾದ ಆ ವಸ್ತು ಎನ್ನುವುದು ಹೇಗಿದೆ ಅದರ ಸ್ವರೂಪ ಏನು ಎರಡನೇ ವಿಚಾರ ಅಂಥ ವಿಶಿಷ್ಟವಾದ ಅಗೋಚರವಾದ ಮಹಿಮಾನ್ವಿತವಾದ ಯಾವುದನ್ನು ಪಡೆದರೆ ಎಲ್ಲವನ್ನೂ ಪಡಿಬಹುದು ಅಂಥ ನಿತ್ಯವಾದಂಥ ಸತ್ಯವನ್ನು ಕಂಡುಕೊಳ್ಳುವ ಮಾರ್ಗ ಯಾವುದು ಇದೆರಡೇ ವಿಚಾರವನ್ನು ಹೇಳೋದು ಒಂದು ಆತ್ಮ ಎನ್ನುವ ವಿಚಾರ ಅಥವಾ ಅದಕ್ಕೆ ಹಲವಾರು ಹೆಸರುಗಳಿವೆ ಎಷ್ಟೆಷ್ಟು ಧರ್ಮಗಳಿವೆಯೋ ಅಷ್ಟು ಹೆಸರುಗಳು ಒಂದೊಂದು ರೀತಿಯಲ್ಲಿ ಒಂದೊಂದು ರೂಪದಲ್ಲಿ ಅದನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾರೆ ಧರ್ಮಗಳು ಎಷ್ಟಿವೆಯೋ ಅಷ್ಟು ಧರ್ಮಗಳಿಗೂ ಕೂಡ ಒಂದೊಂದು ಗಮ್ಯ ಸ್ಥಾನ ಅಂತ ಇದೆ ಗುರಿ ಇದೆ ನಮ್ಮಲ್ಲಿ ಮುಕ್ತಿ ಅಂತೇವೆ ಮೋಕ್ಷ ಅಂತ ಹೇಳುತ್ತೇವೆ ಸಾಕ್ಷಾತ್ಕಾರ ಅಂತೇವೆ ಭಗವಂತನ ಕೃಪೆ ಅಂತ ಹೇಳುತ್ತೇವೆ ಸಾಯುಜ್ಯ ಸಾರೂಪ್ಯ ಇತ್ಯಾದಿಗಳು ಅಂತಲೂ ಹೇಳುತ್ತೇವೆ ಒಟ್ಟಿನಲ್ಲಿ ಸತ್ಯ ಎನ್ನುವಂಥ ಒಂದು ಮಹತ್ತರವಾದ ಒಂದು ಕಲ್ಪನೆ ಗುರಿಯಾಗಿ ನಮ್ಮ ಮುಂದೆ ಇಡಲ್ಪಟ್ಟಿದೆ ಅದನ್ನು ತಲುಪುವುದು ಹೇಗೆ ಯಾವ ವಿಧಾನದಿಂದ ಯಾವ ರೀತಿಯ ಪ್ರಯತ್ನದಿಂದ ಸಾಧನೆಯಿಂದ ಆ ಗುರಿಯನ್ನು ತಲುಪಬೇಕು ಈ ಎರಡೇ ವಿಚಾರವನ್ನು ಎಲ್ಲ ಧರ್ಮಗಳು ಹೇಳುತ್ತವೆ ಎಲ್ಲ ತತ್ವಗಳು ಹೇಳುತ್ತವೆ ಎಲ್ಲ ಸಾಧುಸಂತರುಗಳು ಕೂಡ ಇವನ್ನೇ ಬೇರೆ ಬೇರೆ ರೂಪದಲ್ಲಿ ಹೇಳ್ತಾರೆ ಇಲ್ಲಿ ನಮಗೆ ಅಷ್ಟೊಂದು ಕಠಿಣ ಅನ್ನಿಸುವುದು ಅಥವಾ ಸಾಕಷ್ಟು ಗೊಂದಲ ಅಂತ ಅನ್ನಿಸುವುದು ಎಲ್ಲಿ ಅಂತಂದರೆ ಸರಳವಾದಂಥ ವಿಚಾರವನ್ನು ಹಲವು ಹಲವು ರೀತಿಯಲ್ಲಿ ಹೇಳುವಾಗ ಗಲಿಬಿಲಿಯಾಗತ್ತೆ ನೇರವಾಗಿ ಒಂದು ವಿಚಾರವನ್ನು ಇದು ಹೀಗೆ ಅಂತ ಹೇಳಿದರೆ ನಮ್ಗೆಲ್ರಿಗೂ ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಆಶ್ರಮದ ಒಂದು ರಸ್ತೆ ಇದೆ ಆ ರಸ್ತೆಯಲ್ಲಿ ನಡ್ಕೊಂಡು ಸೀದ ಹೋದರೆ ಬೃಂದಾವನ ಎನ್ನುವ ಒಂದು ಉದ್ಯಾನವನಕ್ಕೆ ಹೋಗಿ ಸೇರ್ತೇವೆ ಅಂತ ಯಾರಾದರೂ ಒಬ್ಬನು ಹೇಳಿದರೆ ಅದರಲ್ಲಿ ನೂರು ಜನ ಕೇಳಿದ್ರು ಅವರಿಗೆ ಅದರಲ್ಲಿ ಯಾವುದೇ ವಿವಾದ ಇಲ್ಲ ಗೊಂದಲ ಇಲ್ಲ ಯಾಕಂದರೆ ರಸ್ತೆ ಕಾಣಿಸ್ತಾ ಇದೆ ರಸ್ತೆ ಇದೇ ಇಲ್ವೇ ಎನ್ನುವ ವಿಚಾರದಲ್ಲಿ ನಿಮಗೆ ಗೊಂದಲ ವಿವಾದ ಅದು ಸ್ಪಷ್ಟವಾಗಿ ಕಾಣಿಸದೇ ಇರಬೇಕು ಹಾಗಿಲ್ಲ ಎಲ್ಲರಿಗೂ ಕಾಣಿಸ್ತಾ ಇದೆ ಸಂದೇಹ ಬಂದರೆ ಅಲ್ಲಿವರೆಗೆ ಹೋಗಿ ನೋಡಬಹುದು ಇನ್ನು ಬೃಂದಾವನ ಗಾರ್ಡನ್ಸ್ ವರೆಗೆ ಹೋಗಕ್ಕೆ ಪ್ರಯತ್ನ ಪಟ್ಟರು ಕೂಡ ಹೋಗಿ ತಲುಪಬಹುದು ಸ್ವತಃ ನೋಡಿ ಅನುಭವಿಸಬಹುದು ಇದರಲ್ಲಿ ಯಾರಿಗೂ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಸರಳವಾದ ವಿಚಾರ ಜಗತ್ತಿನಲ್ಲಿ ಎಲ್ಲವನ್ನೂ ಕೂಡ ನಾವು ಸರಳವಾಗಿ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತೇವೆ ಆದರೆ ಎಲ್ಲ ವಿಷಯಗಳು ಸರಳವಾಗಿ ಇರುವುದಿಲ್ಲ ಕಣ್ಣಿಗೆ ಕಾಣುವ ಇಂದ್ರಿಯಗಳಿಗೆ ನಿಲುಕುವ ಕೇಳುವ ಅಥವಾ ಬುದ್ಧಿಗೆ ಮನಸ್ಸಿಗೆ ವಿಚಾರಕ್ಕೆ ಹೊಳೆಯುವ ವಸ್ತುಗಳು ಅನೇಕ ಬಾರಿ ಹೊರಗಿಂದ ಕಂಡಾಗಿ ಒಳಗೆ ಇರುವುದಿಲ್ಲ ಇಂದ್ರಿಯಕ್ಕೆ ಲಭಿಸುವ ವಸ್ತುಗಳು ಸರಳವಾಗಿರ್ತವೆ ಸುಲಭವಾಗಿರ್ತವೆ ಅರ್ಥ ಆಗ್ತವೆ ಎಲ್ಲಿ ವಸ್ತುಗಳು ಕಣ್ಣಿಗೆ ಕಾಣುವುದಿಲ್ಲವೋ ಅಲ್ಲಿ ತೊಂದರೆಗೆ ಶು ಆರಂಭ ಆಗುತ್ತೆ ಜಗತ್ತಲ್ಲಿರುವ ಎಲ್ಲ ವಸ್ತುಗಳಿಗೂ ಆಕಾರ ಇರಬೇಕಾಗಿಲ್ಲ ಘನವಸ್ತುಗಳ ವಿಷಯದಲ್ಲಿ ಯಾವುದೇ ಸಂದೇಹ ಇಲ್ಲ ಒಬ್ಬ ಒಂದು ಎಲೆ ಬಣ್ಣ ಏನು ಅಂತ ಕೇಳಿದ್ರೆ ಹಸಿರು ಬಣ್ಣ ಅಂತ ಎಲ್ಲರೂ ಅದೇ ಹೇಳ್ತಾರೆ ಅದು ಹಸಿರು ಬಣ್ಣ ಅಲ್ಲದೆ ಬೇರೆ ಇರುವುದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ಋತು ಪರಿವರ್ತನೆ ಆಗುವ ಸಂದರ್ಭದಲ್ಲಿ ಹಸಿರು ಬಣ್ಣ ಕೆಂಪು ಬಣ್ಣ ಆಗಬಹುದು ಅದು ವಿಶೇಷ ಸಂದರ್ಭ ಸಾಮಾನ್ಯವಾಗಿ ಎಲೆ ಅಂತಂದ್ರೆ ಹಸಿರು ಎಲ್ಲರ ಕಣ್ಣಿಗೂ ಕಾಣಿಸುತ್ತೆ ಆದರೆ ಕಾಣದ ವಸ್ತುಗಳಿವೆಯಲ್ಲ ಅವಕ್ಕೇನು ಮಾಡೋದು ನೀವು ಕೇಳಬಹುದು ಗಾಳಿ ಅದಕ್ಕೆ ಬಣ್ಣ ಇಲ್ಲ ಆದರೂ ಕೂಡ ಓಡಾಡ್ತಾ ಇದೆಯಲ್ಲ ಬಣ್ಣ ಇಲ್ಲದಿದ್ರೂ ಕೂಡ ನಮ್ಮ ಸ್ಪರ್ಶಕ್ಕೆ ನಿಲ್ಕುತ್ತೆ ಮೇಲಿಂದ ಗಾಳಿ ಬರ್ತಾ ಇದ್ರೆ ಸೆಖೆಯೆಲ್ಲ ಹೋಗಿ ಸ್ವಲ್ಪ ಹಾಯಿಸುತ್ತೆ ಇಂದ್ರಿಯಕ್ಕೆ ನಿಲುಕುತ್ತದೆ ಹೀಗೆ ಜಗತ್ತಿನಲ್ಲಿ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವ ವಸ್ತುಗಳು ಇದ್ರೆ ಅದನ್ನು ಯಾವುದೇ ವಿವಾದ ಇಲ್ಲದೆ ಸ್ವೀಕರಿಸುತ್ತೇವೆ ಸಮಸ್ಯೆ ಬರುವುದು ಇದನ್ನು ಮೀರಿದ ಅನೇಕ ಸಂಗತಿಗಳು ನಮ್ಮ ಜಗತ್ತಿನಲ್ಲಿ ಇವೆ ಅವುಗಳಿಲ್ಲದೆ ನಾವು ಜೀವನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅವುಗಳನ್ನು ಹೇಗೆ ಗ್ರಹಿಸುವುದು ಉದೆಗೆ ಮನುಷ್ಯರಾದವರ ಎಲ್ಲರಿಗೂ ಕೂಡ ಬುದ್ಧಿವಂತಿಕೆ ಎನ್ನುವುದಿದೆ ಏನಿದ್ರ ಗುಣ ಅಂತ ಅರ್ಥ ಆಗಬೇಕಾದ್ರೆ ಹೋಲಿಸಿ ನೋಡಬೇಕು ಒಂದು ಪ್ರಾಣಿಗೂ ಒಂದು ಮನುಷ್ಯನಿಗೂ ಏನು ವ್ಯತ್ಯಾಸ ನಮಗೂ ನಮ್ಮ ಮನೆಯಲ್ಲಿರುವ ಒಂದು ನಾಯಿಗೂ ಏನು ವ್ಯತ್ಯಾಸ ಹೋಲಿಸಿ ನೋಡಿದರೆ ವ್ಯತ್ಯಾಸ ಗೊತ್ತಾಗುತ್ತೆ ಬುದ್ಧಿ ಇಲ್ಲ ಅಂತ ಹೇಳಕ್ಕಾಗಲ್ಲ ನಾಯಿಗೆ ಬುದ್ಧಿ ಇರುತ್ತೆ ಪ್ರಾಣಿಗಳಿಗೆ ಸ್ವಲ್ಪ ಮಟ್ಟಿಗೆ ಅರಿವು ಇರುತ್ತದೆ ಆದರೆ ಆ ಅರಿವನ್ನು ಬುದ್ಧಿ ಅಂತ ಹೇಳಕ್ ವಾಸನೆ ಹಿಡಿಯುವುದು ಗುರುತು ಹಚ್ಚುವುದು ಪದೇ ಪದೇ ಅಭ್ಯಾಸದಿಂದ ಒಂದೇ ಕೆಲಸವನ್ನು ಹತ್ತು ಬಾರಿ ಮಾಡುವುದು ಇದನ್ನೆಲ್ಲ ನಾಯಿ ಮಾಡುತ್ತೆ ಆದರೆ ಅದರ ಬುದ್ಧಿಗೆ ಮಿತಿ ಇದೆ ಮನಸ್ಸಿಗೆ ಅರಿವಿಗೆ ಒಂದು ಮಿತಿ ಇದೆ ಆದರೆ ಮನುಷ್ಯನ ಅರಿವಿಗೆ ಮಿತಿ ಇಲ್ಲ ಅನಂತವಾದದ್ದು ಅದು ಎಲ್ಲಿ ತನಕ ತಲುಪತೆ ಯಾರಿಗೂ ಹೇಳೋದಕ್ಕೆ ಸಾಧ್ಯ ಇಲ್ಲ ಹುಟ್ಟಿದ ಕ್ಷಣದಿಂದ ನಾವು ಅರಿಯುವುದಕ್ಕೆ ಆರಂಭಿಸ್ತೇವೆ ನಮಗೆ ಗೊತ್ತಿಲ್ಲದೆ ನಡೀತದೆ ನಮ್ಮ ದೇಹ ತಾನಾಗೆ ಬೆಳೀತದೆ ಮೆದುಳು ಅಥವಾ ಮಸ್ತಿಷ್ಕ ಅಂತ ಹೇಳೋದು ಅದು ಅದರ ಪಾಡಿಗೆ ಬೆಳಿತಾ ಇರುತ್ತದೆ ಜೀವಕ್ರಿಯೆಗಳು ನಡೀತಾ ಇರ್ತವೆ ಹಾಗೆ ನಮ್ಮ ಜೀವನ ಸಾಗ್ತಾ ಇರ್ತದೆ ಜೀವ ಇರುವುದರಿಂದ ಆದರೆ ಇದರ ಜೊತೆಗೇನೆ ನಮ್ಮ ಮನಸ್ಸು ಮತ್ತು ಬುದ್ಧಿ ಹೊಸ ಹೊಸತನ್ನು ಕಂಡುಕೊಳ್ಳುತ್ತೆ ಗುರುತಿಸ್ತದೆ ನೆನಪಿನಲ್ಲಿಟ್ಟುಕೊಳ್ತದೆ ಅದಕ್ಕೆ ಅಗತ್ಯವಾದಂಥ ಒಂದೊಂದೇ ಸಂಗತಿಗಳು ಮನಸ್ಸಿಗೆ ಸೇರ್ಕೊಳ್ತಾ ಹೋಗುತ್ತೆ ಹುಟ್ಟಿದ ಕ್ಷಣದಿಂದ ಹಿಡಿದು ಇಲ್ಲಿಯ ತನಕ ನೀವು ಎಷ್ಟೆಷ್ಟು ಸಂಗತಿಗಳನ್ನು ಕಲಿತ್ರಿ ಗ್ರಹಿಸಿದ್ರಿ ಅದನ್ನೆಲ್ಲ ಸಂಗ್ರಹಿಸಿ ಇಟ್ಟುಕೊಂಡ್ರಿ ನಮ್ಮ ಕೊನೆಯವರೆಗೂ ಕೂಡ ಈ ಪ್ರಕ್ರಿಯೆ ನಡೀತಾನೇ ಹೋಗುತ್ತಲ್ಲ ಅಷ್ಟಾದ್ರೂ ಕೂಡ ನಾವು ಎಲ್ಲ ತಿಳ್ಕೊಂಡ್ವಿ ಅಂತ ಹೇಳಕ್ಕಾಗೋದಿಲ್ಲ ಕಲಿತಷ್ಟು ಕಲದಷ್ಟು ಹೊಸ ಹೊಸ ವಿಚಾರಗಳಿರುತ್ತವೆ ಅನೇಕ ಸಂಗತಿಗಳು ಮರವಿನಿಂದ ಹೊರಟು ಅದರ ಜಾಗದಲ್ಲಿ ಇನ್ನು ಅನೇಕ ಸಂಗತಿಗಳು ಬಂದು ಸೇರ್ಕೊಳ್ಳಬಹುದು ಆದರೆ ಈ ಪ್ರಕ್ರಿಯೆ ಈ ಕ್ರಿಯೆ ನಿರಂತರ ಈ ರೀತಿಯಲ್ಲಿ ಸಾಗುತ್ತಾ ಇರುತ್ತದಲ್ಲ ಇದು ಮನುಷ್ಯನನ್ನು ಪ್ರಾಣಿಗಳಿಂದ ಪಕ್ಷಿಗಳಿಂದ ಇತರ ಜೀವಿಗಳಿಗಿಂತ ಪ್ರತ್ಯೇಕಗೊಳಿಸಿದೆ हीगे बुद्धिचार है नम गई मनस्सू बुद्धि अदे रीतल भावने यारदाड़े नोवे गाय अद्ली गाय मगोगे मनसगेट बिरे ವರ್ಷಗಟ್ಟಲೆ ಅದು ಉಳ್ಕೊಳ್ಳುತ್ತೆ ಇದು ಭಾವನೆ ಅಲ್ವೇ ಇದು ಇಲ್ಲ ಅಂತ ಹೇಳಕ್ಕಾಗುತ್ತಾ ಪ್ರತಿಯೊಬ್ಬರಿಗೂ ಕೂಡ ನಾನಾ ಬಗೆಯ ಭಾವನೆಗಳು ಉಂಟಾಗಿವೆ ಇವೆಲ್ಲ ಕಣ್ಣಿಗೆ ಕಾಣುವುದಿಲ್ಲ ಇಂದ್ರಿಯಗಳು ಗ್ರಹಿಸುವುದಕ್ಕೆ ಸಾಧ್ಯ ಇಲ್ಲ ಕೇವಲ ಮನಸ್ಸು ಮಾತ್ರ ಅರ್ಥ ಮಾಡಿಕೊಳ್ಳುತ್ತೆ ಇವುಗಳನ್ನು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಪ್ರತಿಯೊಬ್ಬರಿಗೂ ಕೂಡ ಇವುಗಳೆಲ್ಲ ಅನುಭವಕ್ಕೆ ನಿಲುಕುತ್ತವೆ ವಿಷಯಗಳಲ್ಲಿ ಯಾರಿಗೂ ಸಂದೇಹ ಇಲ್ಲ ಎಲ್ಲರಿಗೂ ಅನುಭವಕ್ಕೆ ದಕ್ಕುವುದರಿಂದ ಅವುಗಳನ್ನು ನಾವು ಸ್ವೀಕರಿಸ್ತೇವೆ ಆದ್ದರಿಂದ ಜಗತ್ತಿನಲ್ಲಿ ಅನೇಕ ವಸ್ತುಗಳು ಘನವಾಗಿರ್ತವೆ ರೂಪ ನಾಮ ಇತ್ಯಾದಿಗಳಿಂದ ಕೂಡಿರ್ತವೆ ಅದೇ ರೀತಿಯಲ್ಲಿ ರೂಪ ಇಲ್ಲದೆ ಅಸ್ತಿತ್ವದಲ್ಲಿರುವ ಅನೇಕ ಸಂಗತಿಗಳು ಇವೆ ಉದಾಹರಣೆಗೆ ಟೆಕ್ನಾಲಜಿ ಎಲ್ಲ ಚೆನ್ನಾಗಿ ಅನುಭವಕ್ಕೆ ಬರ್ತದೆ ಯಾವುದೋ ಒಂದು ಯಂತ್ರ ಎಷ್ಟೊಂದು ಅದ್ಭುತ ಕೆಲಸ ಮಾಡುತ್ತೆ ನಮ್ಮ ತಲೆ ಮೇಲೆ ಇರುವಂತ ಫ್ಯಾನ್ ಅಂತ ಹೇಳ್ತೀವಲ್ಲ ಯಂತ್ರ ಗಾಳಿ ಯಂತ್ರ ಅದು ಎಷ್ಟು ಒಂದು ನಿಮಿಷದಲ್ಲಿ ಅರವತ್ತಲ್ಲ ನೂರ ಇಪ್ಪತ್ತು ಸಲ ಆದರೂ ಸುತ್ತುತ್ತಂತೆ ಅಂದ್ಕೊಳ್ಳೋಣ ಅಷ್ಟು ವೇಗವಾಗಿ ಸುತ್ತೋದ್ರಿಂದ ನಮಗೆ ಗಾಳಿ ಕೊಡ್ತಾ ಇದೆ ಅದು ಸುತ್ತಬೇಕಾದ್ರೆ ಅದರ ಒಳಗಡೆ ಎಷ್ಟೆಲ್ಲ ಯಂತ್ರ ಇದೆ ಎಷ್ಟೆಷ್ಟು ಸ್ಕ್ರೂಗಳನ್ನೆಲ್ಲ ಜೋಡಿಸಿದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿದ್ಯುತ್ ಶಕ್ತಿ ಹರಿದು ಹೋಗುವುದಕ್ಕೆ ಎಷ್ಟೆಷ್ಟು ಬಗೆಯ ನನ್ನ ಬಗೆಯ ತಂತಿಗಳು ಅದರೊಳಗೆ ಅಥವಾ ಆ ಚೈತನ್ಯವನ್ನು ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಬೇಕಾದ ಆಂತ ಶಕ್ತಿ ಅಂತ ಹೇಳ್ತೇವಲ್ಲ ಮ್ಯಾಗ್ನೆಟ್ ಅದೆಲ್ಲ ಎಷ್ಟೆಷ್ಟು ಇವೆ ಇದನ್ನೆಲ್ಲ ನಾವು ಆಲೋಚನೆ ಮಾಡಿದ್ರೆ ಘನವಸ್ತುಗಳನ್ನು ಸೇರಿಸಿದ್ರೆ ಹೀಗೆ ಆಗೋದಿಲ್ಲ ಅದು ಅದೆಲ್ಲವನ್ನೂ ಕೂಡ ಜೋಡಿಸಿರುವಂತ ಒಂದು ಥಿಯರಿ ನಿಯಮ ಇದೆ ಆ ವಿದ್ಯುತ್ ಶಕ್ತಿಯ ನಿಯಮಕ್ಕೆ ಅನುಸಾರವಾಗಿ ಈ ರೀತಿಯಲ್ಲಿ ಹೀಗೆ ಇದನ್ನು ಜೋಡಿಸಿ ಈ ರೀತಿಯಲ್ಲಿ ವಿದ್ಯುಚ್ಛಕ್ತಿಯನ್ನು ಕೊಟ್ಟರೆ ಮಾತ್ರ ಅದು ಕೆಲಸ ಮಾಡುತ್ತೆ ಅಂತ ಒಂದು ನಿಯಮಕ್ಕೆ ಅನುಗುಣವಾಗಿ ಈ ಎಲ್ಲ ಪ್ರತಿಯೊಂದು ಕೆಲಸವೂ ನಡೀತಾ ಇದೆ ಆ ನಿಯಮ ಇದೆಯಲ್ಲ ಅದಕ್ಕೆ ಯಾವ ಆಕಾರ ಇದೆ ಯಾವ ಬಣ್ಣ ಇದೆ ಫ್ಯಾನಿಗೆ ಬಣ್ಣ ಇರಬಹುದು ಅದರಲ್ಲಿರುವ ವೈರಿಗೆ ಬಣ್ಣ ಇರಬಹುದು ಅದರ ಒಳಗಿರುವ ಮ್ಯಾಗ್ನೆಟ್ಗೆ ಬಣ್ಣ ಇರಬಹುದು ಎಲ್ಲ ಘನವಸ್ತುಗಳಿಗೆ ಬಣ್ಣ ಇರಬಹುದು ಅದರ ಒಳಗೆ ಹರಿತಾ ಇರುವಂತಹ ವಿದ್ಯುಚ್ಛಕ್ತಿಗೆ ಬಣ್ಣ ಇಲ್ಲ ಅದಕ್ಕಿಂತಲೂ ವಿಶೇಷವಾಗಿ ಆ ಎಲ್ಲ ಆ ಶಕ್ತಿಯನ್ನು ಪ್ರಕಟಗೊಳಿಸುವ ಹಾಗೆ ಮಾಡಿರುವ ನಿಯಮ ಇದೆಯಲ್ಲ ಆ ನಿಯಮಕ್ಕೆ ಯಾವ ಬಣ್ಣ ಇದೆ ಜಗತ್ತಲ್ಲಿಂಥ ಅನೇಕ ಸಂಗತಿಗಳಿವೆ ಒಂದೆರಡಲ್ಲ ಲೆಕ್ಕ ಹಾಕ್ತಾ ಹೋದರೆ ಅನೇಕ ಅನೇಕ ಅನೇಕ ಸಂಗತಿಗಳು ನಿಯಮಗಳು ನಾಮ ಇಲ್ಲದೆ ಇವೆ ನಮ್ಮ ಗೋಚರಕ್ಕೆ ಬರುವುದೇ ಇಲ್ಲ ಆದರೆ ಇವೆ ಕಣ್ಣಿಗೆ ಕಾಣುವ ಘನವಸ್ತುಗಳು ಇರುವ ಹಾಗೆ ಕಣ್ಣಿಗೆ ಕಾಣದ ಅನೇಕ ವಸ್ತುಗಳು ಕೂಡ ಈ ಪ್ರಪಂಚದಲ್ಲಿ ಇವೆ ಅವ ಸ್ಥೂಲ ಅಂತ ಹೇಳ್ತೇವೆ ಸೂಕ್ಷ್ಮ ಅಂತೇವೆ ಸ್ಥೂಲ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ನಿಲ್ಕುವಂಥದ್ದು ಕಣ್ಣು ಕಿವಿ ಇತ್ಯಾದಿಗಳಿಗೆ ದಕ್ಕುವಂಥದ್ದು ಅವುಗಳಿಗೆ ಸುಲಭವಾಗಿ ದಕ್ಕದೇ ಇರುವಂಥದ್ದು ಸೂಕ್ಷ್ಮವಾದದ್ದು ನಿಯಮ ಎನ್ನುವುದು ಸೂಕ್ಷ್ಮ ಯಂತ್ರವನ್ನು ತಿರುಗಿಸುವ ಶಕ್ತಿಯ ನಿಯಮಕ್ಕೆ ಇದೆ ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಬುದ್ಧಿ ಭಾವನೆಗಳು ಇವು ಸೂಕ್ಷ್ಮವಾದದ್ದು ಸೂಕ್ಷ್ಮವಾದದ್ದು ಅಂತಂದ್ರೆ ಸಣ್ಣದು ಅಂತ ಅರ್ಥ ಅಲ್ಲ ಈ ಸಣ್ಣದು ದೊಡ್ಡದು ಅನ್ನೋದನ್ನು ಘನ ವಸ್ತುಗಳಲ್ಲಿ ಮಾತ್ರ ಅಳಿತೇವೆ ಸೂಕ್ಷ್ಮವಾದದ್ದಲ್ಲಿ ಸಣ್ಣದು ದೊಡ್ಡದು ಎನ್ನುವ ಒಂದು ಸ್ಕೇಲ್ ಇಟ್ಟೆಳೆಯಕ್ಕಾಗುವುದಿಲ್ಲ ನನ್ನ ಭಾವನೆ ಅಷ್ಟು ಮೀಟರ್ ದೊಡ್ಡದು ನಿನ್ನ ಭಾವನೆ ಫಿಟ್ ದೊಡ್ಡದು ಅಂತ ಹೇಳಕ್ಕಾಗೋದಿಲ್ಲ ಭಾವನೆ ಅಂತಂದ್ರೆ ಅದಕ್ಕೆ ಆಕಾರ ಇಲ್ಲ ಎಷ್ಟು ತೀವ್ರವಾದದ್ದು ಎಷ್ಟು ಲಘುವಾದದ್ದು ಅಂತ ಬೇಕಾದ್ರೆ ಹೇಳಬಹುದೋ ಏನೋ ಗೊತ್ತಿಲ್ಲ ಹೀಗೆ ಕಾಣದ ವಸ್ತು ಎನ್ನುವುದು ಇದೆ ಅಂತ ನಾವು ಗುರುತಿಸುವುದಕ್ಕೆ ಸಾಧ್ಯ ಇದೆ ಆದ್ದರಿಂದ ಎಲ್ಲಿ ಒಂದು ವಸ್ತುವನ್ನು ನಮಗೆ ಸ್ಪಷ್ಟವಾಗಿ ಹೀಗೆ ಇದೆ ಅಂತ ಹೇಳೋದಕ್ಕಾಗುವುದಿಲ್ಲವೋ ಅಲ್ಲಿ ಗೊಂದಲ ಬರ್ತದೆ ಸೂಕ್ಷ್ಮ ವಸ್ತುಗಳು ಹಾಗೇನೆ ಪ್ರಪಂಚಕ್ಕೆ ಸಂಬಂಧಪಟ್ಟ ಸೂಕ್ಷ್ಮ ವಿಚಾರಗಳಲ್ಲಿ ಬುದ್ಧಿ ಉಪಯೋಗಿಸಿದರೆ ಅದನ್ನು ಚೆನ್ನಾಗಿ ಅರಿತುಕೊಳ್ಳೋದಕ್ಕೆ ಸಾಧ್ಯ ಇದೆ ವಿಜ್ಞಾನ ಅದೇನೆ ಮಾಡ್ತಾ ಇರೋದು ಯಾವುದೇ ಸೈನ್ಸ್ ತಗೊಂಡ್ರೆ ಅದರಲ್ಲಿ ಅಪ್ಲಿಕೇಶನ್ ಅಥವಾ ಅದರ ಪ್ರಕಟಗೊಳಿಸುವ ಆ ಒಂದು ಪ್ರದರ್ಶನ ಅಂತ ಹೇಳತ್ತೀವಲ್ಲ ಅದನ್ನು ಮಾಡುವಂಥ ಒಂದು ರೀತಿ ಅದು ಯಾವಾಗಲೂ ಕೂಡ ಘನವಾಗಿರುತ್ತದೆ ಅದರ ಒಳಗಿರುವ ನಿಯಮ ಸೂಕ್ಷ್ಮವಾಗಿರುತ್ತದೆ ಅದನ್ನು ಚೆನ್ನಾಗಿ ಬುದ್ಧಿಯ ಅದರ ತಂತ್ರಜ್ಞಾನವನ್ನು ತಿಳಿದುಕೊಂಡ್ರೆ ವಿಜ್ಞಾನದ ನಿಯಮಗಳನ್ನು ಚೆನ್ನಾಗಿ ಕರಗತ ಮಾಡಿಕೊಂಡ್ರೆ ಈ ಜಗತ್ತಿನ ಅನೇಕ ಸೂಕ್ಷ್ಮ ತತ್ವಗಳನ್ನು ತಿಳ್ಕೊಳ್ಬಹುದು ಆದರೆ ಧರ್ಮಗಳು ಹೇಳುವ ಅಲೌಕಿಕವಾದ ವಿಚಾರ ಪಾರಮಾರ್ಥಿಕವಾದ ತತ್ವ ಈ ಲೌಕಿಕ ಪ್ರಪಂಚವನ್ನು ಮೀರಿತು ಈ ಲೌಕಿಕ ಪ್ರಪಂಚಕ್ಕೆ ಯಾವ್ಯಾವ ಮಿತಿಗಳಿವೆ ಯಾವ್ಯಾವ ತೊಂದರೆಗಳಿವೆ ಅದೆಲ್ಲವನ್ನು ಕೂಡ ಮೀರಿ ಸಂಪೂರ್ಣವಾಗಿ ಭಿನ್ನವಾದ ಅಥವಾ ಅದನ್ನು ವಿವರಿಸುವುದಕ್ಕೆ ಸಾಧ್ಯ ಇಲ್ಲ ಕೇವಲ ಅನುಭವಿಸಬಹುದು ಬಾಯಿ ಮಾತಿಂದ ಹೇಳಕ್ಕಾಗಲ್ಲ ಅಂತ ಅಂದ ಮಾತ್ರಕ್ಕೆ ನಮಗೆ ಅದನ್ನು ಅನುಭವಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಅರ್ಥ ನಾವು ಏನೇನನ್ನು ಅನುಭವಿಸ್ತೇವೆ ಅದನ್ನೆಲ್ಲ ನಮಗೆ ಬಾಯಿ ಮಾತಲ್ಲಿ ಹೇಳಕ್ಕಾಗೋದಿಲ್ಲ ಆತ್ಮ ವಸ್ತು ಎನ್ನುವುದು ಎಲ್ಲವನ್ನೂ ಮೀರಿದ್ರಿಂದ ಅದನ್ನು ಬಾಯಿಮತಲ್ಲಿ ಹೇಳಕ್ಕಾಗದೇ ಇರಬಹುದು ಆದರೆ ಸತತ ಪ್ರಯತ್ನದಿಂದ ಶಿಸ್ತುಬದ್ಧವಾದ ಕೆಲವೊಂದು ಸಾಧನೆಗಳಿಂದ ಯೋಗದಿಂದ ಧ್ಯಾನದಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ಪರಮಾತ್ಮನ ಅಥವಾ ಗುರುವಿನ ಅನುಗ್ರಹದಿಂದ ಅದನ್ನು ಸಾಧಿಸಿ ಅನುಭವಿಸಬಹುದು ಅಂತ ನಮ್ಮ ಪರಂಪರೆಯಲ್ಲಿ ಅನೇಕ ಅನೇಕ ಸಾಧುಸಂತ್ರಗಳು ಹೇಳುತ್ತಾರೆ ಅದೇ ರೀತಿ ಶಾಸ್ತ್ರಗಳು ಹೇಳುತ್ತವೆ ಒಟ್ಟಿನಲ್ಲಿ ಇಂಥ ಒಂದು ಸತ್ಯ ಇದೆ ಈ ಪ್ರಪಂಚದ ಆಚೆಗಿರುವ ಎಲ್ಲ ಮಿತಿಗಳನ್ನು ಮೀರಿರುವ ಆದಿ ಅಂತ್ಯಗಳು ಇಲ್ಲದಂಥ ಎಲ್ಲ ಪರಿಪೂರ್ಣತೆಯನ್ನು ಹೊಂದಿರುವಂಥ ಯಾವುದೇ ಬಗೆಯ ಕೊರತೆ ಇಲ್ಲದ ಅದ್ಭುತವಾದ ಅದು ಎಷ್ಟೆಷ್ಟು ವಿಷ ವಿಶೇಷಣ ಕೊಟ್ಟರು ಕೂಡ ಅದನ್ನು ವಿವರಿಸಕ್ಕಾಗುವುದಿಲ್ಲ ತಿಳ್ಕೊಳ್ಳೋಕೆ ನಾವು ಅರ್ಥ ಆಗುವ ಹಾಗೆ ಕೆಲವೊಂದು ಮಾತುಗಳನ್ನೆಲ್ಲ ಹೇಳ್ತಾರೆ ಅಷ್ಟಾಗಿ ಕೊನೆಗೆ ಹೇಳ್ತಾರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಈ ಆತ್ಮವಸ್ತು ಎನ್ನುವುದನ್ನು ವಿವರಿಸಕ್ಕಾಗುವುದಿಲ್ಲ ಅಂತ ಹೇಳ್ತಾರೆ ಅಂತ ಒಂದು ವಸ್ತು ಇದೆ ಅಂತ ಶಾಸ್ತ್ರಗಳು ಹೇಳುತ್ತವೆ ಸಾಧುಸಂತರು ವಿಶೇಷವಾಗಿ ಆತ್ಮವಸ್ತುವನ್ನು ಕಂಡು ಅನುಭವಿಸಿದವರು ಅವರು ಹೇಳ್ತಾರೆ ಶಾಸ್ತ್ರ ಇಂತ ಇಂಥ ಸಾಧುಸಂತರು ಬರೆದಂಥ ಬರೆದಿಟ್ಟಂಥ ತಮ್ಮ ಅನುಭವಗಳ ಒಂದು ಸಾಹಿತ್ಯವೇ ಶಾಸ್ತ್ರ ಅಷ್ಟೆ ವ್ಯತ್ಯಾಸ ಅದನ್ನು ತಲುಪುವ ಮಾರ್ಗವನ್ನು ಕೂಡ ಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾರೆ ಅದೇ ರೀತಿ ಸಾಧುಸಂತರ ಆ ವಾಕ್ಯಗಳು ವಾಣಿ ಅದು ಹೇಳುತ್ತದೆ ಯಾಕಂತಂದರೆ ಶಾಸ್ತ್ರಗಳೊಂದು ಅಂತಂದರೆ ತಾಯಿಯ ಹಾಗೆ ಎನ್ನುವುದಾಗಿ ಹೇಳಲ್ಪಟ್ಟಿದೆ ಯಾಕೆ ತಾಯಿಯ ಹಾಗೆ ಅಂತಂದರೆ ಕೇವಲ ಮಕ್ಕಳನ್ನು ಹೆರುವುದಷ್ಟೇ ತಾಯಿಯ ಕೆಲಸ ಅಲ್ಲ ಆ ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಿ ಸರಿಯಾದ ಪೋಷಣೆ ಕೊಟ್ಟು ಶಿಕ್ಷಣ ಕೊಟ್ಟು ಅವುಗಳನ್ನು ಪ್ರೌಢಾವಸ್ಥೆಗೆ ತಂದು ಸರಿಯಾದ ಕ್ರಮದಲ್ಲಿ ಅನ್ನೋದು ಬಹಳ ಮುಖ್ಯ ಆ ಲಾಲನೆ ಪಾಲನೆ ಇತ್ಯಾದಿಗಳಿಗೆ ಎಲ್ಲವೂ ಕೂಡ ಅಷ್ಟರ ಮಟ್ಟಿಗೆ ಒಂದು ತ್ಯಾಗವನ್ನು ಆಕೆ ತೋರಿಸ್ತಾಳೆ ಅಂಥ ಪ್ರೀತಿ ಇದೆಯಲ್ಲ ಅದು ಇದೆಲ್ಲವನ್ನೂ ಕೂಡ ಮಾಡಿಸುವಂಥ ಒಂದು ಪ್ರೇರಕ ಶಕ್ತಿಯಾಗಿರ್ತದೆ ಹಾಗೆ ತಾಯಿಯ ರೀತಿಯಲ್ಲಿ ಈ ಸಾಧುಸಂತರಾಗ್ಲಿ ಶಾಸ್ತ್ರಗಳಾಗಲಿ ಯಾರು ಅಜ್ಞಾನದಿಂದ ತೊಳಲಾಡ್ತಾ ಇದ್ದಾರೋ ಯಾರಿಗೆ ಆತ್ಮ ವಸ್ತುವಿನ ಬಗ್ಗೆ ಏನೇನೂ ಗೊತ್ತಿಲ್ಲವೋ ಅಂಥವರಿಗೆ ತಿಳಿ ಹೇಳಬೇಕು ಎನ್ನುವಂಥ ಮಮತೆಯಿಂದ ಪ್ರೀತಿಯಿಂದ ಈ ಶಾಸ್ತ್ರ ಮತ್ತು ಸಾಧುಸಂತರು ಆತ್ಮವಸ್ತುವಿನ ವಿಚಾರವಾಗಿ ಹೇಳ್ತಾರೆ ಹಾಗೆ ಹೇಳಿದ ಹೇಳುವುದಷ್ಟೇ ಅಲ್ಲ ಈ ರೀತಿಯಲ್ಲಿ ನೀವು ಈ ಮಾರ್ಗದಲ್ಲಿ ನಡೆದರೆ ಅಂಥ ಸತ್ಯವನ್ನು ಕಾಣಬಹುದು ಅದನ್ನು ಕೂಡ ತೋರಿಸಿಕೊಡ್ತಾರೆ ಅದಕ್ಕೋಸ್ಕರ ಬೇರೆ ಯಾವ ಉದ್ದೇಶವೂ ಇಲ್ಲ ಹೀಗೆ ಮಾಡಿದ್ರಿಂದ ಏನು ಲಾಭ ಶಾಸ್ತ್ರವನ್ನು ಬರೆದಿಟ್ಟದ್ರಿಂದ ಏನು ಲಾಭ ಅವರಿಗೆ ಅಥವಾ ಸಾಧುಸಂತ್ರಗಳು ಉಳಿದವರಿಗೆ ಇಂಥ ಜ್ಞಾನವನ್ನು ಕೊಟ್ಟರೆ ಅದರಿಂದ ಅವರಿಗೆ ಎಷ್ಟು ಲಕ್ಷ ರೂಪಾಯಿ ಸಿಗುತ್ತೆ ಅಂತೆಲ್ಲ ಕೇಳಕ್ಕಾಗಲ್ಲ ಕೇವಲ ಮನುಷ್ಯರಿಗೆ ಒಳ್ಳೆದಾಗಲಿ ಯಾರಿಗೆ ಆಸಕ್ತಿದೆಯೋ ಅಂಥವರಿಗೆ ಮುಕ್ತಿ ಸಿಗಲಿ ಎನ್ನುವ ಲೋಕ ಕಲ್ಯಾಣ ಎನ್ನುವಂಥ ಒಂದು ಸದುದ್ದೇಶದಿಂದ ಮಾತ್ರ ಅವರು ಈ ಕಾರ್ಯ ಮಾಡ್ತಾರೆ ಆದ್ದರಿಂದ ಅವರ ಈ ಮಾನವ ಪ್ರೀತಿಯನ್ನು ತಾಯಿಯ ಹಾಗೆಯೇ ಅಂತ ಕರೆಯಲಾಗಿದೆ ಉಪನಿಷತ್ತಲ್ಲಿ ಅಂಥ ವಿಚಾರವನ್ನು ಹೇಳುವುದಕ್ಕೋಸ್ಕರ ಈ ನಚಿಕೇತನ ಯಮನ ಕಥೆ ಬಂದಿದೆ ಕಥೆಯ ಮೂಲಕ ಅದು ಹೇಳಿದರೆ ರಂಜಕವಾಗಿರುತ್ತದೆ ಅರ್ಥ ಆಗತ್ತೆ ಅಂತ ಹೇಳ್ತಾರೆ ಹೀಗೆ ಯಮ ಇಂಥ ಆತ್ಮವಿದ್ಯೆಯ ಮಹತ್ವವನ್ನು ನಜೇತನ ಮುಂದೆ ಹೇಳ್ತಾ ಇದ್ದೇನೆ ನೀನು ಅಂಥ ಆತ್ಮವಿದ್ಯೆಯನ್ನು ಕೇಳಿದ್ದೀಯಾ ನೀನು ಮರಳುಗೊಳಿಸುವಂಥ ಅನಿತ್ಯ ವಸ್ತುಗಳು ನಿನಗೆ ಬೇಕಾಗಲಿಲ್ಲ ಜಗತ್ತಲ್ಲಿ ಪ್ರಯತ್ನ ಪಟ್ಟರೆ ಏನನ್ನು ಬೇಕಾದರೂ ಗಳಿಸಬಹುದು ಎಷ್ಟು ಲಕ್ಷ ರೂಪಾಯಿಯನ್ನು ಬೇಕಾದರೂ ಸಂಪಾದಿಸಬಹುದು ಉಳಿದ ವ್ಯಕ್ತಿಗಳಿಗಿಂತ ಹೆಚ್ಚು ಪ್ರಯತ್ನ ಪಡಬೇಕು ಉಳಿದ ಬುದ್ಧಿವಂತರಿಗಿಂತ ಹೆಚ್ಚು ಬುದ್ಧಿಶಕ್ತಿಯನ್ನು ತೋರಿಸಬೇಕು ಹೀಗೆ ಮಾಡಿದರೆ ಯಾವುದನ್ನು ಬೇಕಾದರೂ ಗಳಿಸಬಹುದು ಯಾವುದೇ ಸಂಪತ್ತು ಯಾವುದೇ ಪವರ್ ಪೊಸಿಷನ್ ಪದವಿ ಪಡಿಬಹುದು ಏನನ್ನು ಬೇಕಿದ್ರು ಗಳಿಸಬಹುದು ಆದರೆ ಅದರಿಂದ ಏನು ನಿತ್ಯವಾದದ್ದು ನಾಶವಾದದ್ದು ಶಾಶ್ವತವಾದದ್ದು ಸಿಗುವುದಿಲ್ಲ ಪ್ರತಿಯೊಂದು ವಸ್ತುವು ನಾಶವಾಗುತ್ತೆ ನಾವು ಹೆಚ್ಚು ಹೆಚ್ಚು ಪ್ರಯತ್ನ ಪಟ್ಟು ಗಳಿಸಿ ಹಾಕಿದ್ದಷ್ಟು ನಮಗೆ ಅದನ್ನು ಕಳ್ಕೊಳ್ಳುವ ಭಯ ಹೆಚ್ಚಾಗುತ್ತೆ ವಿನಃ ನಮ್ಮ ಸಂತೋಷ ನಮ್ಮ ತೃಪ್ತಿ ನೆಮ್ಮದಿ ಹೆಚ್ಚೋದಿಲ್ಲ ಈ ಹಿನ್ನೆಲೆಯಲ್ಲಿ ಯಮ ನಚಿಕೇತನಿಗೆ ಹೇಳ್ತಾನೆ ಹತ್ತನೇ ಮಂತ್ರ ಎರಡನೇ ಬಲ್ಲಿ ಜಾನಮ್ಯಹಂ ಶೇವಧಿರಿತ್ಯ ನಿತ್ಯಂ ನಶ್ಯಧ್ರುವೈಹಿ ಪ್ರಾಪ್ಯತೆ ಧ್ರವಂ ತತ್ ತೋಮಯ ತೋ ಮೇತ ಅನಿತ್ಯೈ ದ್ರವ್ಯೈ ಪ್ರಾಪ್ತವಾನ್ ಅಸ್ ನಿತ್ಯ ಶೇವ ಅಂತ ಅಂದರೆ ನಿಧಿ ಯಾವುದೇ ಸಂಪತ್ತು ಕುಬೇರನಲ್ಲಿ ಅಗರ್ಭ ಅಂದರೆ ಎಂದಿಗೂ ಮುಗಿಯದಷ್ಟು ಯಾವತ್ತು ಕೂಡ ಕಡಿಮೆಯಾಗದಷ್ಟು ಸಂಪತ್ತಿದೆಯಂತೆ ನವ ನಿಧಿ ಅಂತ ಕರೀತಾರೆ ಅದಕ್ಕೆ ಅಂತ ನಿಧಿಯೇ ಶೇವಧಿ ಅಂತ ಕರೆಯಲ್ಪಟ್ಟಿದೆ ಆ ಶೇವಧಿ ಅನಿತ್ಯಂ ಇತಿ ಜಾನಾಮಿ ಇಂಥ ಕುಬೇರನ ಎಲ್ಲ ಸಂಪತ್ತೇ ಅನಿತ್ಯ ಅಂತ ನನಗೆ ಗೊತ್ತಿದೆ ಯಮ್ಮನೆ ಒಂದು ಅರ್ಥದಲ್ಲಿ ಕುಬೇರ ಯಾಕಂದ್ರೆ ಸಂಪತ್ತಿಗೆಲ್ಲ ಒಡೆಯನೇ ಅವನು ಅದು ಅನಿತ್ಯ ಅಂತ ನನಗೆ ಗೊತ್ತಿದೆ ಯಾಕಂದ್ರೆ ಅದರ ಹಿಂದೆ ಒಂದು ತತ್ವ ಇದೆ ನಹಿ ನಹಿ ಅಧ್ರುವೈಹಿ ಪ್ರಾಪ್ಯತೆ ಧ್ರುವಂ ತತ್ ಧ್ರುವ ನಿತ್ಯವಾದದ್ದು ಶಾಶ್ವತವಾದದ್ದು ಮುಗಿಯದೇ ಇರುವಂಥದ್ದು ಅಧ್ರುವೈಹಿ ಅಧ್ರುವ ಅಂತಂದ್ರೆ ಅನಿತ್ಯವಾದದ್ದು ಧ್ರುವ ಅಂತಂದರೆ ನಿತ್ಯವಾದದ್ದು ಧ್ರುವ ಅಂತ ಹೇಳ್ತೀವಿ ಯಾಕೆ ಧ್ರುವ ನಕ್ಷತ್ರ ಈ ಹಿಂದಿನ ಕಾಲದಲ್ಲೆಲ್ಲ ನಕ್ಷತ್ರಗಳನ್ನೆಲ್ಲ ನೋಡಿ ಜ್ಯೋತಿಷ ಎನ್ನುವ ಶಾಸ್ತ್ರವನ್ನು ಬರೆದ್ರು ಆಗ ಆಕಾಶದಲ್ಲಿರುವ ನಾನಾ ಬಗೆಯ ನಕ್ಷತ್ರಗಳನ್ನೆಲ್ಲ ನೋಡಿ ಅವಲೋಕನ ಮಾಡಿ ಯಾವ ಯಾವ ತಿಂಗಳಲ್ಲಿ ಯಾವ ಯಾವ ನಕ್ಷತ್ರಗಳ ಒಂದು ರಾಶಿ ಗೋಚರ ಆಗುತ್ತೆ ಆ ತಿಂಗಳಿಗೆ ಇಪ್ಪತ್ತೇಳು ದಿವಸಕ್ಕೆ ಇಂತೆ ನಕ್ಷತ್ರ ಅಂತ ಹಾಕಿದ್ರು ಪ್ರಧಾನವಾಗಿ ಕಾಣಿಸುವ ನಕ್ಷತ್ರ ರೇವತಿಯೋ ಅಶ್ವಿನಿಯೋ ಇನ್ನೊಂದೋ ಯಾವುದೋ ಒಂದು ಇದೆ ಆ ದಿವಸಕ್ಕೆ ಇಂಥ ನಕ್ಷತ್ರ ಅಂತ ಮಾಡಿ ಇಪ್ಪತ್ತೇಳು ದಿವಸಕ್ಕೆ ಒಂದು ನಕ್ಷತ್ರಗಳು ಕಾಣಿಸ್ತವೆ ಹಾಗಾಗಿ ಅದು ಒಂದು ತಿಂಗಳು ಅಂತ ಲೆಕ್ಕ ಹಾಕಿದ್ರು ಹೀಗೆ ಒಂದು ವರ್ಷಕ್ಕೆ ಹನ್ನೆರಡು ಬಗೆಯಲ್ಲಿ ಹನ್ನೆರಡು ರೀತಿಯ ಚಾರ್ಟ್ ಆಕಾಶದಲ್ಲಿ ಗೋಚರ ಆಗುತ್ತೆ ಅದು ಒಂದು ವರ್ಷದಲ್ಲಿ ಭೂಮಿ ತಿರುಗುವಾಗ ಆಕಾಶದ ಎಲ್ಲ ಭಾಗಗಳು ಒಂದೊಂದು ಒಂದೊಂದು ಚಾರ್ಟ್ ಆಗಿ ಗೋಚರ ಆಗುತ್ತೆ ಕೊನೆಗೆ ಗುರುತಿಸಿ ಒಂದು ನಕ್ಷತ್ರ ಮಾತ್ರ ವರ್ಷ ಇಡೀ ಒಂದೇ ಕಡೆ ಇರುತ್ತೆ ಬದಲಾಗುವುದಿಲ್ಲ ಅದು ಯಾವುದಂತಂದ್ರೆ ಧ್ರುವ ನಕ್ಷತ್ರ ಅದು ಎಲ್ಲಿದೆ ಅಂತಂದ್ರೆ ಎಲ್ಲ ನಕ್ಷತ್ರಗಳು ಕೂಡ ಬದಲಾಗ್ತವೆ ಯಾಕಂದರೆ ಭೂಮಿ ಗುಂಡಗಿದೆ ಅದು ತಿರುಗುವಾಗ ಒಂದು ಆಂಗ್ಲಲ್ಲಿ ತಿರುಗತ್ತೆ ಆದರೆ ತುದಿಯಲ್ಲಿರುವಂಥ ಒಂದು ಆ್ಯಂಗ್ಲಲ್ಲಿ ಹಾಗೇ ಇರ್ತದೆ ಅದು ಅಲ್ಲಿಂದ ನೋಡಿದ್ರೆ ಆ ನಕ್ಷತ್ರ ಅಲ್ಲಿ ಒಂದೇ ದಿಕ್ಕಲ್ಲಿ ಇರ್ತದೆ ಅದಕ್ಕೋಸ್ಕರ ಅದನ್ನು ಧ್ರುವ ನಕ್ಷತ್ರ ಅಂತ ಕರೆತರು ಧ್ರುವ ಅಂತ ಶಬ್ದದ ಅರ್ಥ ನಿತ್ಯವಾದದ್ದು ಸ್ಥಿರವಾದದ್ದು ಯಾವತ್ತೂ ಕೂಡ ಬದಲಾಗದ್ದು ನಕ್ಷತ್ರ ಮುಖ್ಯಲ್ಲ ಧ್ವ ಎನ್ನುವುದರ ಅರ್ಥ ಮುಖ್ಯ ಅಷ್ಟೆ ನಿತ್ಯವಾದದ್ದನ್ನು ಅನಿತ್ಯವಾದ ವಸ್ತುಗಳಿಂದ ಪಡೆಯುವುದಕ್ಕೆ ಸಾಧ್ಯವಿಲ್ಲ ಅದನ್ನು ಹೇಳ್ತಾನೆ ನಿಧಿ ಅನಿತ್ಯ ಯಾವುದೇ ಬಗೆಯ ಸಂಪತ್ತು ಅನಿತ್ಯ ಅಂತ ನನಗೆ ಗೊತ್ತಿದೆ ನಿಧಿ ಅನ್ನೋದು ಬಹಳ ಆಶ್ಚರ್ಯಕರವಾದ ಒಂದು ವಸ್ತು ಯಾವುದೇ ಒಂದು ವಸ್ತು ತೆಗೆದುಕೊಳ್ಳಿ ಅದಕ್ಕೊಂದು ಮೌಲ್ಯ ಇದೆ ಈ ಪುಸ್ತಕ ನಾನು ತೆಗೆದುಕೊಂಡ್ರೆ ಇದಕ್ಕೆ ಎಷ್ಟು ಮೌಲ್ಯ ಬೆಲೆ ಒಂದು ರೂಪಾಯಿ ಐವತ್ತು ಪೈಸೆ ಯಾವಾಗ ಪ್ರಕಟಾಗಿದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇದೇ ಗಾತ್ರದ ಇಷ್ಟೇ ಪುಟಗಳಿರುವ ಇದೇ ಹೆಸರಿನ ಇದೇ ಪುಸ್ತಕಕ್ಕೆ ನಾನು ಈಗ ಕೊಂಡುಕೊಂಡ್ರೆ ಒಂದು ಮೂವತ್ತು ರೂಪಾಯಿ ಇರಬೇಕು ಕಠೋಪನಿಷತ್ತು ಒಂದೂವರೆ ರೂಪಾಯಿಯ ಮೌಲ್ಯದ ಪುಸ್ತಕ ಇಷ್ಟು ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಅವಧಿಯಲ್ಲಿ ಮೂವತ್ತು ರೂಪಾಯಿ ಏರಿಬಿಟ್ಟಿದೆ ಇಲ್ಲಿ ಪುಸ್ತಕ ಗಾತ್ರ ಬದಲಾಗಲಿಲ್ಲ ಇದರಲ್ಲಿರುವ ವಿಷಯ ಬದಲಾಗಲಿಲ್ಲ ಇದರಲ್ಲಿರುವ ಹಾಳೆಗಳ ಸಂಖ್ಯೆ ಬದಲಾಗಲಿಲ್ಲ ಮತ್ತೇನು ಬದಲಾಯಿತು ಮೌಲ್ಯ ಬದಲಾಯಿತು ಇಷ್ಟು ಹಾಳೆಗಳಿಗೆ ಘನವಾದ ವಸ್ತುವಿಗೆ ಮಾತ್ರ ಒಳಗಿರುವ ಅರ್ಥಕ್ಕಲ್ಲ ಅರ್ಥಕ್ಕೆ ಬೆಲೆ ಕಟ್ಟಕ್ಕಾಗುವುದಿಲ್ಲ ಹೀಗೆ ಎಲ್ಲ ವಸ್ತುಗಳಿಗೂ ಕೂಡ ಒಂದು ಮೌಲ್ಯವನ್ನು ಸಮಾಜ ಕೊಡ್ತದೆ ಆಲೋಚನೆ ಮಾಡಿದ್ರೆ ಒಂದು ಇಪ್ಪತ್ತು ವರ್ಷಕ್ಕೆ ಹಿಂದೆ ಮಾರ್ಕೆಟ್ಗೆ ಹೋದ್ರೆ ನೂರು ರೂಪಾಯಿಗೆ ಎಷ್ಟು ವಸ್ತು ಬರ್ತಿತ್ತು ಲೆಕ್ಕ ಹಾಕಿದ್ರೆ ಇವಾಗ ಅದರ ಹತ್ತನೇ ಒಂದು ಭಾಗ ಕೂಡ ನಿಮಗೆ ಸಿಗುವುದಿಲ್ಲ ಅಷ್ಟು ಪರಿವರ್ತನೆ ಆಗಿದೆ ಅಂದ್ರೆ ನಿಮ್ಮ ಕೈಲಿರುವ ನೋಟು ಅನ್ನುವಂತ ವಸ್ತು ಇದೆಯಲ್ಲ ಕಾಗದ ಹಾಳೆ ಅದರ ಮೌಲ್ಯ ಕಡಿಮೆ ಒಂದು ಕಾಲಲ್ಲಿ ನೂರು ರೂಪಾಯಿಗೆ ಒಂದು ಸಾವಿರ ರೂಪಾಯಿಯಷ್ಟು ಬೆಲೆ ಇದ್ದಿರಬಹುದು ಈಗಿನ ಕಾಲದ ಈಗಿನ ಕಾಲಕ್ಕೆ ಒಂದು ರೂಪಾಯಿ ಅಂತಂದ್ರೆ ಎಷ್ಟು ಬೆಲೆ ಇದೆ ಆ ಕಾಲಕ್ಕೆ ಎಷ್ಟು ಬೆಲೆ ಇತ್ತು ಇದನ್ನ ಲೆಕ್ಕ ಹಾಕಿ ನೋಡಿದ್ರೆ ಈ ಮೌಲ್ಯ ಹಳೇಲಿಲ್ಲ ಅದನ್ನು ನಾವು ಕೊಡ್ತಾ ಇದ್ದೇವೆ ಇನ್ನು ಹಿಂದಕ್ಕೆ ಹೋದರೆ ಪ್ರಾಚೀನ ಕಾಲದಲ್ಲಿ ಹಣ ಎನ್ನುವ ವಸ್ತುವೇ ಇರಲಿಲ್ಲ ನಾಣ್ಯವೂ ಇರಲಿಲ್ಲ ವಿನಿಮಯ ಪದ್ಧತಿ ಅಂತ ನಾವು ಕೇಳಿದ್ದೀವಿ ನಾನೊಂದು ಐದು ತೆಂಗಿನಕಾಯಿ ನಿನಗೆ ಕೊಟ್ಟೆ ಅವನು ಒಂದು ಅರಕ್ಕಾಗುವಷ್ಟು ತರಕಾರಿ ನನಗೆ ಕೊಟ್ಟ ನನ್ನ ಬಳಿ ಎರಡು ಹಸು ಇತ್ತು ಆ ಹಸುವನ್ನು ಅವನಿಗೆ ಕೊಟ್ಟು ಬಿಟ್ಟೆ ಅವನು ನನಗೆ ಅಗತ್ಯಕ್ಕೆ ಬರುವಷ್ಟು ಬೇರೆ ಏನೋ ವಸ್ತು ಧಾನ್ಯವನ್ನು ಅಕ್ಕಿಯನ್ನು ಎನ್ನೋದನ್ನು ಕೊಟ್ಟ ಅಂದರೆ ಹತ್ತು ತೆಂಗಿನಕಾಯಿಗೆ ಎರಡು ಕೆ ಅಕ್ಕಿ ಅಂದರೆ ಮೌಲ್ಯವನ್ನು ಈ ರೀತಿ ನಿರ್ಧಾರ ಮಾಡ್ಕೊಂಡು ಅಂದಿನ ಜನ ಅವರ ಬುದ್ಧಿಗೆ ಅನುಕೂಲವಾಗಿ ಲೆಕ್ಕ ಹಾಕ್ತಿದ್ರು ಈಗಿನ ಕಾಲದಲ್ಲಿ ಈ ದುಡ್ಡು ಎನ್ನುವ ಒಂದು ಮಾಧ್ಯಮವನ್ನು ಮನುಷ್ಯ ಸೃಷ್ಟಿಸಿಬಿಟ್ಟಾರೆ ವಿನಿಮಯ ಮಾಡೋದು ಕಷ್ಟ ಆಗತ್ತೆ ಅನೇಕ ಸಲ ವಸ್ತುವಿನಿಮಯದಿಂದ ಸರಿಯಾದ ನಿರ್ಣಯ ಆಗುವುದಿಲ್ಲ ಅಂತ ನಾಣ್ಯ ದುಡ್ಡು ವಿಚಾರ ಬಂತು ಅದರ ಹಿಂದೆಯೇ ವಾಣಿಜ್ಯ ವ್ಯವಹಾರಗಳು ಶುರು ಆಯಿತು ಅದೇ ದೊಡ್ಡ ಶಾಸ್ತ್ರ ಆಯಿತು ಇವತ್ತು ಇಕಾನಮಿ ಅಂತ ಹೇಳಿದ್ರೆ ಅದು ಎಂಥ ದೊಡ್ಡ ಅದ್ಭುತವ ಅಂತ ಕೆಲವರಿಗೆ ಅರ್ಥನೇ ಆಗೋದಿಲ್ಲ ಜಗತ್ತಲ್ಲಿ ಎಂತೆಂಥ ವ್ಯವಹಾರಗಳು ನಡೀತಾ ಇವೆ ಮನೆಯಲ್ಲಿ ಚಿಕ್ಕ ಮಕ್ಕಳು ದುಡ್ಡನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಆಟ ಇನ್ನು ಇನ್ನೂ ಒಂದು ಹಂತ ಮೇಲಕ್ಕೂ ಹೋದ್ರೆ ಕುಟುಂಬದಲ್ಲೇ ಅಪ್ಪ ಅಮ್ಮ ಅಥವಾ ಮಕ್ಕಳು ಇವರು ಪರಸ್ಪರ ದುಡ್ಡು ಕಡೆ ಈ ಕಡೆ ವ್ಯವಹಾರ ಮಾಡ್ಕೋತಾರೆ ಅಂಗಡಿಗೆ ಹೋದ್ರೆ ಅಲ್ಲಿ ವ್ಯವಹಾರ ಮಾಡ್ತೀವಿ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತೀವಿ ಅದೇ ರೀತಿಯ ಸಂಸ್ಥೆಗಳು ಮಾಡ್ತವೆ ಮಾರ್ಕೆಟಿಂಗ್ ಮಾಡ್ತವೆ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೇಶಗಳು ಲಕ್ಷಾಂತರ ಮಂದಿಯ ವ್ಯವಹಾರಗಳು ಎಲ್ಲ ನಡೀತವೆ ಇದೆಲ್ಲ ಈ ವಸ್ತುವಿನ ಮೌಲ್ಯವನ್ನು ಆಧರಿಸಿಕೊಂಡು ನಡೆಯುವ ಕೆಲಸಗಳು ಈ ಪ್ರತಿಯೊಂದು ವಸ್ತುವಿನ ಮೌಲ್ಯ ಎಷ್ಟು ಏನು ಇತ್ಯಾದಿಗಳ ಮೇಲೆ ನಿರ್ಧಾರಗೊಂಡು ಈ ವ್ಯವಹಾರ ಪ್ರಪಂಚ ನಡೀತಾ ಇದೆಯಲ್ಲ ಇಷ್ಟು ವಿಸ್ತಾರವಾದ ಈ ಪ್ರಪಂಚ ವ್ಯವಹಾರದ ಪ್ರಪಂಚ ಎಷ್ಟು ಅನಿತ್ಯ ನೋಡಿ ಕೋಟಿಗಟ್ಲೆ ಲೆಕ್ಕಾಚಾರ ಮಾಡ್ತೇವೆ ನಮಗೆ ಎಷ್ಟು ಸಿಗುತ್ತೆ ಅಥವಾ ನಮಗೆ ಸಿಕ್ಕಿದ್ದು ದಕ್ಕುತ್ತೆ ಅದು ಈ ದಕ್ಕುದು ಬೇರೆ ಸಿಕ್ಕುದು ಲಭ್ಯ ಆಗುತ್ತೆ ಅದರಲ್ಲಿ ನಿಜವಾಗಿ ನಾವು ಉಪಯೋಗ ಮಾಡಿಕೊಂಡು ನಮ್ಮದು ಅಂತ ಉಳ್ಕೊಳ್ಳುವ ವಸ್ತುವೆ ದಕ್ಕುವುದು ಸಿಕ್ಕಿದ್ದೆಲ್ಲ ದಕ್ಕಲಿಲ್ಲ ಅಂತ ಹೇಳ್ತಾರೆ ಅದನ್ನು ಲೆಕ್ಕ ಮಾಡಿದ್ರೆ ಎಲ್ಲ ವಸ್ತುಗಳು ಕೈಗಳಿಂದ ಜಾರಿ ಹೋಗ್ತಾ ಇರ್ತವೆ ಯಾವುದು ನಿಲ್ಲೋದಿಲ್ಲ ನಾವು ಇನ್ನಿಲ್ಲದಷ್ಟು ಪ್ರಯತ್ನ ಮಾಡ್ತೇವೆ ಹಿಡಿದಕ್ಕೆ ನಡೆಯುವುದಿಲ್ಲ ಕಾಲ ಸರಿತಾ ಇದ್ದ ಹಾಗೆ ಪ್ರತಿಯೊಂದು ಹೋಗ್ತಾ ಇರ್ತದೆ ಇದರ ಮಧ್ಯೆ ನಾವು ಆನಂದವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ ಎ ಇದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಸೋಫಾ ಇದ್ರೆ ಚೆನ್ನಾಗಿರುತ್ತೆ ಆದರೆ ಎಲ್ಲ ಅನಿತ್ಯವಾದದ್ದು ಅದರಿಂದ ನಮಗೆ ನಿತ್ಯವಾದದ್ದು ಸಿಗುವುದಿಲ್ಲ ಅನಿತ್ಯದಲ್ಲೇ ಸುಖ ಕಂಡುಕೊಂಡು ಅದರಲ್ಲೇ ಲಕ್ಸುರಿ ಮಾಡಿಕೊಂಡು ಅದರಲ್ಲೇ ಮತ್ತರಾಗಿ ನಮ್ಮ ಜೀವನ ನಿರಂತರ ಸಾಕ್ತಾ ಇರುವ ಕಾರಣ ಒಂದು ಕೊನೆ ಬರಲೇಬೇಕಲ್ಲ ಅಲ್ಲಿ ತನಕ ಹೋಗುತ್ತೆ ಎಷ್ಟು ದಿನ ಕೆಲವೇ ವರ್ಷಗಳು ಮಾತ್ರ ನಿತ್ಯ ಅಲ್ವೇ ಅಲ್ಲ ಅದು ನಮ್ಮ ಜೀವನವೂ ಅನಿತ್ಯ ನಾವು ಕಂಡುಕೊಳ್ಳುವ ಸುಖವೂ ಅನಿತ್ಯ ಯಾವ ವಸ್ತುಗಳ ಮೇಲೆ ಈ ಸುಖ ಆಧರಿಸಿದೆಯೋ ಆ ವಸ್ತುಗಳು ಕೂಡ ಅನಿತ್ಯ ಸಂಪೂರ್ಣವಾಗಿ ಅಧ್ರುವ ನಿತ್ಯವಾದದ್ದು ಒಂದು ಇಲ್ಲವೇ ಹಾಗಾದ್ರೆ ಈ ಪ್ರಪಂಚ ಎಲ್ಲವೂ ಕೂಡ ಅನಿತ್ಯವೇ ಅಂತ ಕೇಳಿದರೆ ಉಪನಿಷತ್ತು ಹೇಳತ್ತೆ ಇಲ್ಲ ನಿತ್ಯವಾದದ್ದು ಇದೆ ಧ್ರುವವಾದದ್ದು ಇದೆ ಸತ್ಯವಾದದ್ದು ಇದೆ ಆದರೆ ಅಧ್ರುವವಾದ ಅನಿತ್ಯವಾದ ಪ್ರಪಂಚದ ಈ ವಸ್ತುಗಳಿಂದ ಈಗ ಇದ್ದು ಮುಂದಿನ ಕ್ಷಣದಲ್ಲಿ ಇಲ್ಲದೆ ನಾಶವಾಗಿ ಹೋಗುವಂಥ ವಸ್ತುಗಳಿಂದ ನಿತ್ಯವಾದದ್ದು ಸ್ಥಿರವಾದದ್ದು ಯಾವತ್ತೂ ನಾಶವಾಗದೇ ಇರುವಂಥದ್ದು ಆಗಿರುವ ಆತ್ಮವಸ್ತುವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಯಾವುದಕ್ಕೆ ಅಂತ್ಯ ಇಲ್ಲವೋ ನಿತ್ಯ ಅಂತ ಅಂತಂದ್ರೆ ಕೊನೆ ಇಲ್ಲದ್ದು ಅಂತ ಅರ್ಥ ಕೊನೆ ಇಲ್ಲದ ವಸ್ತುವಿಗೆ ಆದಿಯೂ ಇರುವುದಿಲ್ಲ ಅದು ಆಶ್ಚರ್ಯ ನಮ್ಮ ಜೀವನ ಕೊನೆಗೊಳ್ಳೇಬೇಕು ಇನ್ನೆಷ್ಟು ವರ್ಷ ಉಳಿದಿದೆ ನಮಗೆ ಗೊತ್ತಿಲ್ಲ ನಮ್ಮ ವಯಸ್ಸನ್ನು ನೋಡಿಕೊಂಡು ಲೆಕ್ಕ ಹಾಕ್ತೀವಿ ಐವತ್ತು ವರ್ಷ ಆಗಿದೆ ಹೆಚ್ಚಂದ್ರೆ ಒಂದು ಎಪ್ಪತ್ತು ಎಪ್ಪತ್ತೈದರವರೆಗೆ ಇರಬಹುದೇನೋ ಗೊತ್ತಿಲ್ಲ ಅಂದರೆ ಇನ್ನೊಂದು ಇಪ್ಪತ್ತೈದು ವರ್ಷ ಬದುಕಿನಿ ಅಂತ ಅಂದ್ಕೊಂಡು ನಾವು ಏನೇನೋ ಪ್ಲಾನ್ ಮಾಡಬಹುದು ಅಥವಾ ಎಂಬತ್ತು ವರ್ಷ ಎಲ್ಲ ಹೆಲ್ತ್ ಚೆನ್ನಾಗಿದ್ರೆ ಎಲ್ಲ ಸ್ಥಿತಿಗತಿ ಸರಿಯಾಗಿದ್ರೆ ಎಂಬತ್ತು ವರ್ಷ ಅಂತಂದ್ರೆ ಇನ್ನೂರು ವರ್ಷ ಬದುಕಿದ್ರು ಬದುಕೇನು ಅಲ್ಲಿ ತನಕ ಏನು ಮಾಡೋದು ಹೀಗೆಲ್ಲ ನಾವು ಪ್ಲಾನ್ ಮಾಡಿಕೊಂಡು ಒಂದು ರೀತಿಯಲ್ಲಿ ಏನೇನು ಅನುಭವ ಪಡ್ಕೋಬೇಕು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಗುರಿ ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ರು ಕೂಡ ಅದ್ ಗೊತ್ತಿಲ್ಲ ಯಾಕಂದ್ರೆ ಪ್ರತಿಯೊಂದು ಕೂಡ ಅಸ್ಥಿರ ಈ ಕ್ಷಣವೇ ಮೃತ್ಯು ಬಂದ್ರು ಬರು ಯಾರಿ ಗೊತ್ತು ಅಸ್ಥಿರವಾದ ಒಂದು ಬದುಕಿನಲ್ಲಿ ನಾವು ಜೀವನದಲ್ಲಿ ಸಾಗುತ್ತಾ ಇರಬೇಕಾದ್ರೆ ಇದರ ಆಚೆಗೆ ಒಂದು ಸ್ಥಿರವಾದದ್ದು ಶಾಶ್ವತವಾದದ್ದು ಇರಬಹುದಲ್ಲ ಈ ಆಲೋಚನೆ ನಮ್ಗೆ ಯಾಕೆ ಬರಲ್ಲ ಶಾಸ್ತ್ರ ಹೇಳತ್ತೆ ಇದರ ಆಚೆಗಲ್ಲ ಇಲ್ಲೇ ಇದೆ ನಾವು ಅನಿತ್ಯ ಅಂತ ಹೇಳುವ ನಮ್ಮ ಕಣ್ಣೆದುರುಗಡೆಗೆ ಜಾರಿ ಹೋಗ್ತಾ ಇರುವಂತ ಈ ಜೀವನ ಇದೆಯಲ್ಲ ಇದರ ಹಿನ್ನೆಲೆಯಲ್ಲೇ ಇದರ ಆಳದಲ್ಲೇ ನಮ್ಮ ಕಣ್ಣಿನಿಂದ ಮರೆಯಾಗಿ ನಮ್ಮ ಒಳಗೆ ಇದೆ ನಮ್ಮ ಅಂತರಂಗದಲ್ಲಿ ಕಣ್ಣಿಗೆ ಕಾಣಿಸದೆ ನಮಗೆ ಕಾಣಿಸ್ತಾ ಇಲ್ಲ ಮುಂದಿನ ಒಂದು ಮಂತ್ರದಲ್ಲಿ ಅದನ್ನು ಹೇಳ್ತಾನೆ ಇಂಥ ಅದ್ಭುತವಾದ ವಸ್ತುವನ್ನು ನಾವು ಈ ಜಗತ್ತಿನ ಅಸ್ಥಿರ ವಸ್ತುಗಳಿಂದ ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಇದರ ಹಿನ್ನೆಲೆಯಲ್ಲಿ ಹೇಳ್ತಾರೆ ನಿತ್ಯವಾದ ವಸ್ತು ಅಂತ ಇದ್ರೆ ನಮ್ಮ ಒಳಗೆ ಇದೆಯಲ್ಲ ಅದು ಅನಂತ ಎಂಡಿಲ್ಲದಷ್ಟು ಕಾಲವೂ ಇರಬಲ್ಲದು ಅಂತ ಆದರೆ ನಮಗೆ ಸಾವಲ್ಲಿ ಇರುತ್ತದೆ ಅಥವಾ ಸಾವ ಇಲ್ಲ ಅಂತ ಹೇಳುವ ಒಂದು ವಸ್ತು ಇದ್ರೆ ಅದು ಎಲ್ಲಿ ಹುಟ್ಟಿರುತ್ತದೆ ಹುಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಹುಟ್ಟಿರೋ ವಸ್ತುಗಳೆಲ್ಲವೂ ಕೂಡ ನಾಶ ಹೊಂದಲೇಬೇಕು ಜಗತ್ತಿನ ನೇಮಾದು ತಾನೆ ಯಾವುದೇ ಒಂದು ವಸ್ತು ನಾಶ ಆಗತ್ತೆ ಅಂತಂದ್ರೆ ಅದು ಅಸ್ತಿತ್ವಕ್ಕೆ ಎಲ್ಲಿಂದಲೂ ಬಂದಿರುತ್ತದೆ ಅಸ್ತಿತ್ವಕ್ಕೆ ಬಂದ ವಸ್ತು ಮಾತ್ರವೇ ನಾಶ ಆಗುತ್ತದೆ ಯಾವ ವಸ್ತು ನಾಶ ಆಗುವುದಿಲ್ಲವೋ ಅದು ಅಸ್ತಿತ್ವಕ್ಕೆ ಬರುವುದೇ ಇಲ್ಲ ಯಾವಾಗ್ಲೂ ಇರ್ತದೆ ಅಂತಲೇ ಅರ್ಥ ಅನಂತವಾದದ್ದು ಅನಿತ್ಯವಾದದ್ದು ಅನಂತವಾದದ್ದು ಹಾಗೂ ಧ್ರುವವಾದದ್ದು ನಿತ್ಯವಾದದ್ದು ಅಂತಂದ್ರೆ ಅದೇನೆ ಯಾವಾಗ್ಲೂ ಇರ್ತದೆ ಶಾಶ್ವತ ಅಂತ ಹೇಳುವ ಆ ಕಲ್ಪನೆ ಇದೆಯಲ್ಲ ಅದನ್ನು ನಮ್ಗೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದನ್ನು ನೋಡ್ಬೇಕಾದ್ರೆ ಒಂದು ವಸ್ತು ಬೇಕಲ್ಲ ನಾವು ನೋಡೋ ಪ್ರತಿಯೊಂದು ವಸ್ತುವು ನಾಶವಾಗುವಂಥದ್ದೇ ಮತ್ತು ಹೇಗೆ ಅದನ್ನು ಕಲ್ಪನೆ ಮಾಡಿಕೊಳ್ಳೋದು ಕಲ್ಪನೆ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದರೆ ಅನುಭವಿಸುವುದಕ್ಕೆ ಸಾಧ್ಯ ಇದೆ ಅದು ನಮ್ಮಲ್ಲೇ ಇದೆ ಅದನ್ನು ಕಂಡುಕೊಳ್ಳಬೇಕು ಅದು ಹೇಗೆ ಅದನ್ನು ಹೇಳ್ತಾರೆ ಇಲ್ಲಿ ಈ ಮಂತ್ರದಲ್ಲಿ ಇವನು ಹೇಳ್ತಾನೆ ಮುಂದಕ್ಕೆ ಯಮ ತಥೋಮಯ ನಾಚಿಕೇತೋಗ್ನಿಹಿ ಅಷ್ಟಾದರೂ ಕೂಡ ಅನಿತ್ಯ ವಸ್ತುಗಳಿಂದ ನಿತ್ಯವಾದ ವಸ್ತುಗಳನ್ನು ಪಡ್ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದು ಕೂಡ ತತಹ ಆದರೂ ಕೂಡ ಮಯ ನಾಚಿಕೇತಃ ಚಿತ ಅಗ್ನಿ ಅಗ್ನಿ ನಾಚಿಕೇತ ಅಂತ ಹೇಳುವ ಅಗ್ನಿಯನ್ನು ಮಾಡಲ್ಪಟ್ಟಿತು ನಾನು ಸ್ವರ್ಗವನ್ನು ಗಳಿಸಿದ್ದೇ ಈ ನಾಚಿಕೇತ ಎನ್ನುವಂತಹ ಅಗ್ನಿಯನ್ನು ಮಾಡಿ ಅನಿತ್ಯವಾದ ವಸ್ತುಗಳಿಂದ ನಾನು ನಿತ್ಯವಾದಂಥ ಈ ಪದವಿಯನ್ನು ಪಡೆದಿದ್ದೀನಿ ಅನಿತ್ಯೈಹಿ ದ್ರವ್ಯೈಹಿ ಪ್ರಾಪ್ತವಾನಸ್ಮಿ ನಿತ್ಯಂ ಅನಿತ್ಯವಾದಂಥ ಪ್ರಾಪಂಚಿಕ ವಸ್ತುಗಳನ್ನೆಲ್ಲ ಬಳಸಿಕೊಂಡು ಸ್ವರ್ಗಸಾಧನವಾದ ಯಜ್ಞವನ್ನು ಮಾಡಿ ನಾನು ಈ ಯಮನ ಪದವಿಯನ್ನು ಪಡೆದಿದ್ದೇನೆ ಇಷ್ಟೆಲ್ಲ ನಿನಗೆ ಗೊತ್ತಿದ್ರೂ ಕೂಡ ನೀನು ಇದನ್ನೆಲ್ಲ ಮೀರಿರತಕ್ಕಂಥ ನಿತ್ಯವಸ್ತುವನ್ನೇ ಕೇಳಿದೆ ಯಮನ ಪದವಿಯನ್ನು ಕೂಡ ತಿರಸ್ಕರಿಸಿಬಿಟ್ಟೆ ಎಷ್ಟು ಕಾಲ ಬೇಕಾದರೂ ನೀನು ಪ್ರಪಂಚದಲ್ಲಿ ಇರೋಂತ ಇರುವಂತ ಹೇಳಿದ್ರೆ ಅದನ್ನು ಬಿಟ್ಟುಬಿಟ್ಟೆ ಸ್ವರ್ಗವನ್ನು ಎಷ್ಟು ಕಾಲ ಬೇಕಾದರೂ ನೀನು ಸ್ವರ್ಗದಲ್ಲಿ ಇರು ಆನಂದವಾಗಿರು ಅಂತ ಕೇಳಿದ್ದಾಯಿತು ಅದಕ್ಕೂ ಕೂಡ ತಿರಸ್ಕಾರ ಮಾಡಿದೆ ನನಗೆ ಮನುಷ್ಯನ ಮರಣಾನಂತರದ ಗತಿ ಏನು ಆತ್ಮ ಅಥವಾ ಅವನ ಅಂತರಂಗದಲ್ಲಿರುವ ಆ ಜೀವ ಎನ್ನುವುದು ಎಲ್ಲೂ ಹೋಗುತ್ತೆ ಅದಕ್ಕೆ ಮತ್ತೆ ಅಸ್ತಿತ್ವ ಇದೆಯೇ ಇಲ್ಲವೇ ಮರಣದ ಆಚೆಗೆ ಮರಣ ಅಂತಂದ್ರೇ ನಾಶ ದೇಹಕ್ಕೆ ನಾಶ ಆಗುತ್ತೆ ಅದೇ ರೀತಿಯಲ್ಲಿ ಲೌಕಿಕವಾದ ಮರ್ತ್ಯಲೋಕದ ಜೀವನ ಕೊನೆಗೊಳ್ಳುತ್ತೆ ಅದರ ಆಚೆಗೆ ಏನಿದೆ ಅಸ್ತಿತ್ವ ಇದೆಯೇ ಇದ್ರೆ ಅದು ಏನು ಇತ್ಯಾದಿ ಎಲ್ಲ ನೀನು ಕೇಳಿದೆಯಲ್ಲ ನಿನ್ನ ದೃಷ್ಟಿ ಯಾವಾಗಲೂ ಕೂಡ ಅನಿತ್ಯದ ಕಡೆಗೆ ಇದೆ ಸಾಮಾನ್ಯ ವ್ಯಕ್ತಿಗಳ ಹೇಗೆ ಹಾಗೆ ಅನಿತ್ಯ ವಸ್ತುವಿನ ಕಡೆಗೆ ಇಲ್ಲ ಆದ್ದರಿಂದ ನನ್ನ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ಹೊಗಳುವ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ನಾನು ಪಡೆದದ್ದು ಕೂಡ ಅನಿತ್ಯವಾದ ವಸ್ತುಗಳಿಂದ ಈ ಯಮನ ಪದವಿಯನ್ನು ಪಡೆದೆ ಆದರೆ ನೀನು ಅದನ್ನು ಕೂಡ ಬಯಸಲಿಲ್ಲ ಸ್ವರ್ಗವನ್ನು ಕೂಡ ಬಯಸಲಿಲ್ಲ ಸ್ವರ್ಗ ಕೂಡ ಯಮನ ಪದವಿ ಕೂಡ ನಿತ್ಯ ಅಲ್ಲ ಇನ್ನೊಬ್ಬ ಇವನಿಗಿಂತ ಪ್ರಬಲನಾದ ವ್ಯಕ್ತಿ ಬಂದ್ರೆ ಈ ಯಮ ಪಟ್ಟದಿಂದ ಇಳಿದು ಹೋಗಬೇಕಾಗತ್ತೆ ಇನ್ನೊಬ್ಬ ಬಂದು ಪದವಿಯನ್ನು ಆಳ್ತಾನೆ ಹಾಗೆ ಇದು ಒಂದು ರೀತಿಯಲ್ಲಿ ವ್ಯಕ್ತಿಯ ರೂಪವನ್ನು ಕೊಟ್ಟಿದ್ರು ಯಮ ಎನ್ನುವಂಥ ವ್ಯಕ್ತಿ ರೂಪ ಕೊಟ್ಟಿದ್ರು ಕೂಡ ಪ್ರಕೃತಿಯ ನಿರಂತರ ಕ್ರಿಯೆ ಪ್ರಕೃತಿ ಅಂತ ಅಂದ್ರೆ ಈ ಜಗತ್ತು ಸೃಷ್ಟಿಸ್ಥಿತಿ ಲಯ ಅಂತ ಹೇಳ್ತಾರೆ ವಸ್ತುಗಳೆಲ್ಲ ಉತ್ಪನ್ನವಾಗ್ತಾ ಇರ್ತವೆ ಸ್ಥಿತಿ ಅವುಗಳ ನಾನಾ ವ್ಯಾಪಾರಗಳಲ್ಲೆಲ್ಲ ತೊಡಗಿರ್ತವೆ ಅಂಥ ಸಂದರ್ಭದಲ್ಲಿ ಅವುಗಳ ಮುಖ್ಯವಾಗಿ ಜೀವಿಗಳ ವಸ್ತುಗಳ ಜಗತ್ತಲ್ಲಿ ಇರುವಂತಹ ಅನೇಕ ಸಂಗತಿಗಳ ಆ ಕೊಡುಕೊಳ್ಳುವಿಕೆ ಇತ್ಯಾದಿಗಳಿಂದಲ್ಲ ಕರ್ಮ ಎನ್ನುವುದು ನಿರ್ಧಾರವಾಗುತ್ತೆ ಅದು ಸ್ಥಿತಿ ಅದಕ್ಕೆ ಅನುಸಾರವಾಗಿ ಅವುಗಳ ಆಯಸ್ಸು ಮುಗುದ ಮುಗಿತಾ ಇದ್ದ ಹಾಗೆ ಅವೆಲ್ಲ ನಾಶದ ಕಡೆಗೆ ಹೋಗ್ತಾ ಇರ್ತವೆ ಒಂದು ದಿವಸ ನಾಶ ಆಗ್ತವೆ ಹೀಗೆ ಸೃಷ್ಟಿ ಸ್ಥಿತಿ ಕ್ರಿಯೆ ಅದರ ಜೊತೆಗೆ ನಾಶ ಇದು ಮೂರನ್ನು ಕೂಡ ನಡೆಸ್ತಾ ಇರತಕ್ಕಂಥ ಈ ಪ್ರಪಂಚದ ನಿಯಮ ಇದೆಯಲ್ಲ ಪ್ರಕೃತಿಯನ್ನು ನಡೆಸತಕ್ಕಂಥ ಈ ನಿಯಮ ಇದೆಯಲ್ಲ ಆ ನಿಯಮದ ಒಂದು ಅಂಗ ಒಂದು ಅಂಶ ಅಥವಾ ಒಂದು ಕ್ರಿಯೆ ಅದು ನಾಶ ಆ ವಿನಾಶವನ್ನು ಮಾಡುವ ಕೆಲಸ ಯಮ ಎನ್ನುವಂಥ ಒಂದು ತತ್ವದ್ದು ಅದು ವ್ಯಕ್ತಿ ಎಲ್ಲ ತತ್ವ ಅಂತ ಭಾವಿಸೋಣ ಜಗತ್ತಿನ ವಸ್ತುವನ್ನೆಲ್ಲ ನಾಶದ ಕಡೆಗೆ ತಳ್ಳುವಂಥದ್ದೇ ಆತನ ಕೆಲಸ ಅಂತ ಊಹಿಸಿಕೊಂಡ್ರೆ ಅದಕ್ಕೊಬ್ಬ ಅಧಿದೇವತೆ ಇದಾನೆ ಅಂತ ನಾವು ಭಾವಿಸ್ಕೊಂಡ್ರೆ ಅದು ಯಮ ಅಂತ ಅದಕ್ಕೆ ಭಾವಿಸ್ಬೇಕಾಗತ್ತೆ ಹೀಗೆ ಅನಿತ್ಯವಾದದ್ದನ್ನು ಮೀರಿ ಇನ್ನು ಆಲೋಚನೆ ಮಾಡಿದೆ ಈ ಪ್ರಕೃತಿಯ ಆಚೆಗಿನ ಶಾಶ್ವತವಾದಂಥ ಸತ್ಯ ಏನಿದೆ ಸೃಷ್ಟಿಸ್ಥಿತಿಲಯ ಎನ್ನುವಂಥ ಈ ಪ್ರಕೃತಿಯ ಲಕ್ಷಣಗಳಿಂದ ಕೂಡಿದ ಅಥವಾ ಸೃಷ್ಟಿ ಜಗತ್ತಿನ ಈ ನಾನಾ ಕಾರ್ಯಗಳಿಂದ ಸ್ವಲ್ಪವೂ ಕೂಡ ಯಾವ ರೀತಿಯಲ್ಲೂ ವಿಕಾರಕ್ಕೆ ಒಳಗಾಗದಂಥ ಆ ಶಾಶ್ವತ ಸತ್ಯ ಇದೆಯಲ್ಲ ಅದರ ಕಡೆಗೆ ನಿನ್ನ ಮನಸ್ಸು ತಿರ್ಗಿತು ನಚಿಕೇತನನ್ನು ಉದ್ದೇಶಿಸಿ ಹೇಳ್ತಾ ಇದ್ದೇನೆ ಆದ್ದರಿಂದ ಒಂದು ಸಾಮಾನ್ಯ ವ್ಯಕ್ತಿಯಲ್ಲ ಅಂತ ಅವನ ಕುರಿತಾಗಿ ಯಮ ಇಲ್ಲಿ ವಿಶೇಷವಾಗಿ ಒಂದು ಹೊಗಳಿಕೆಯ ಮಾತನ್ನು ಹೇಳ್ತಾನೆ ಇದು ಇನ್ನೂ ಎರಡು ಮೂರು ಮಂತ್ರಗಳಲ್ಲಿ ಮುಂದುವರಿಯುತ್ತದೆ ಅನಂತರ ನಿಜವಾದ ಅರ್ಥದ ಉಪನಿಷತ್ತು ಆರಂಭ ಆಗುತ್ತೆ ಏನು ಈ ಆತ್ಮತತ್ವ ಈ ಮೂರನೇ ವರವಾಗಿ ಹೇಳ ಹೊರಟಿರುವಂಥ ನಿಜವಾದ ಆತ್ಮ ಅಂದರೆ ಯಾವುದದು ಅದನ್ನು ಈ ಎರಡನೆಯ ವಲ್ಲಿಯ ಹದಿನೈದನೇ ಮಂತ್ರದಿಂದ ಹೇಳೋದಕ್ಕೆ ಶುರು ಮಾಡ್ತಾನೆ ಇನ್ನೊಂದು ಮೂರು ಮಂತ್ರದವರೆಗೆ ಇದೇ ಮಾತುಕತೆ ಸ್ವಲ್ಪ ಮುಂದುವರಿಯುತ್ತದೆ ತಿ ಹರಿ ತ್ತ್ಸತ್ ಶೀರಕೃಷ್ಣರ್ಪಣವಸ್ತು